ಕೋವಿದ ನೋ ಆ ವಾಗ್ದೇವತೆ ಮೈ ವ್ಯತ್ತು ಮೆರೆಗೆ ಹಿತಬೋಧಿನಿಯೋಳ್ ಇದನ್ನು ಕೇಳಿದೊಡನೆಯೇ ಅಲ್ಲಿದ್ದ ಎಲ್ಲರ ಮುಖಗಳು ಪ್ರಸನ್ನವಾದವು ಕವಿತೆ ಎಂದರೆ ಇಂಥದ್ದಲ್ಲವೇ ಕವಿತೆ ಎಂದರು ಬಸವಪ್ಪ ಕನ್ನಡ ಸಂಸ್ಕೃತ ಭಾಷೆಗಳೆರಡರಲ್ಲಿಯೂ ಪ್ರಭುತ್ವ ಸಂಪಾದಿಸಿಕೊಂಡಿದ್ದವರು ಶಾಕುಂತಲಾ ಶೂರಸೇನ ಚರಿತ್ರೆ ರತ್ನಾವಳಿ ಉತ್ತರರಾಮ ಚರಿತೆ ಮೊದಲಾದ ನಾಚಕ್ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವುದು ಮಾತ್ರವಲ್ಲದೆ ಕನ್ನಡದಲ್ಲಿ ದಮಯಂತಿ ಸ್ವಯಂವರ ಕೃಷ್ಣರಾಜಾಭ್ಯುದಯ ಮೊದಲಾದ ಚಂಪು ಗ್ರಂಥಗಳನ್ನು ಸಾವಿತ್ರಿ ಚರಿತ್ರೆ ಮೊದಲಾದ ಲಲಿತ ಸುಂದರ ಗ್ರಂಥಗಳನ್ನು ಬರೆದಿದ್ದಾರೆ ಸಂಸ್ಕೃತದಲ್ಲಿ ಶಿವಭಕ್ತಿ ಸುಧಾ ತರಂಗಿಣಿ ಸರಸ್ವತಿ ದಂಡಕ ಅಷ್ಟಮೂರ್ತಿ ತನಯಾಷ್ಟಕ ಮೊದಲಾದ ಹತ್ತಾರು ಸ್ತೋತ್ರಗಳನ್ನು ರಚಿಸಿದ್ದಾರೆ ಶ್ರೀ ಚಾಮರಾಜ ಒಳೆಯರವರ ಕಾಲದಲ್ಲಿ ಪ್ರಕಟವಾದ ಬಾಲಿಕಾ ಗೀತ ಮುಕ್ತ ಕಲಾಪದ ಹಲವಾರು ಹಾಡುಗಳು ಬಸವಪ್ಪ ಶಾಸ್ತ್ರಿಗಳು ರಚಿಸಿದ್ದು ಪ್ರಸಿದ್ಧವಾಗಿದ್ದ ಕಾಯ ಶ್ರೀ ಗೌರಿ ಇವರ ರಚನೆ ಸಂಸ್ಕೃತ ಕನ್ನಡ ಎರಡು ಭಾಷೆಗಳಲ್ಲಿಯೂ ಮಹಾ ವಿದ್ವಾಂಸರೆಂದು ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಪ್ರಸಿದ್ಧರಾಗಿದ್ದ ವಿದ್ವಾನ್ ಗರಲಪುರಿ ಶಾಸ್ತ್ರಿಗಳ ಶಿಷ್ಯರು ಬಸವಪ್ಪ ಶಾಸ್ತ್ರಿಗಳು ಬಸವಪ್ಪ ಶಾಸ್ತ್ರಿಗಳ ಕನ್ನಡ ಶಿಷ್ಯರು ಅಯ್ಯ ಶಾಸ್ತ್ರಿಗಳು ಗರಲಪುರಿ ಶಾಸ್ತ್ರಿಗಳ ಮಕ್ಕಳು ಬಸವಪ್ಪ ಶಾಸ್ತ್ರಿಗಳು ಒಳ್ಳೆಯ ರಸಿಕರು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 ಉದಾರಿಗಳೆಂದು ನಾನು ಬಹುಕಡೆಯಿಂದ ಕಡೆಯಿಂದ ಕೇಳಿದ್ದೇನೆ ವೆಂಕಟ ಕೃಷ್ಣಯ್ಯನವರು ಈ ಸಂಗತಿಯನ್ನು ಹೆಚ್ಚಾಗಿ ಹೇಳುತ್ತಿದ್ದರು ರಾಜೋಟಿ ಶಾಸ್ತ್ರಿಗಳು ಸಾವಿರದ ಒಂಬೈನೂರ ಹನ್ನೆರಡು ದಸರಾ ಸಮಯದಲ್ಲಿ ನಾನು ಮೈಸೂರಿಗೆ ಹೋಗಿದ್ದಾಗ ಒಂದು ದಿನ ಮಧ್ಯಾಹ್ನ ವೆಂಕಟ ಕಾಣಬೇಕೆಂದು ಅವರ ಮನೆಗೆ ಹೋಗಿದೆ ಯಜಮಾನರು ಸ್ಕೂಲಿನಲ್ಲಿದ್ದಾರೆಂದು ಅಲ್ಲಿ ಹೇಳಿದರು ನಾನು ಮರಿಮಲ್ಲಪ್ಪನವರ ಸ್ಕೂಲಿಗೆ ಹೋಗಿ ವಿಚಾರಿಸಲಾಗಿ ಅವರು ಮಹಡಿಯ ಮೇಲಿದ್ದಾರೆ ಎಂದರು ಅಲ್ಲಿಗೆ ಹೇಳಿ ಕಳುಹಿಸಿದೆ ನನ್ನನ್ನು ಅಲ್ಲಿಗೆ ಕರೆತರಬೇಕೆಂದು ಅವರ ಅಪ್ಪಣೆಯಾಯಿತು ಅಲ್ಲಿಗೆ ಹೋದಾಗ ಅಲ್ಲಿ ಬಾರಿ ಸಭೆ ಸೇರಿತ್ತು ಎಂ ಶ್ಯಾಮರಾಯರು ಬಾಪು ಸುಬ್ಬರಾಯರು ಮೊದಲಾದವರೆಲ್ಲ ಅಲ್ಲಿಯ ಆಗಿನ ಆಕರ್ಷಣೆ ರಾಚೋಟಿ ಶಾಸ್ತ್ರಿಗಳೆಂಬುವರ ಭಾರತ ವಾಚನ ಕುಮಾರವ್ಯಾಸನ ನಿರ್ಮಿತಿಯ ಸೊಗಸನ್ನು ರಾಚೋಟಿ ಶಾಸ್ತ್ರಿಗಳವರು ಬಗೆ ಬಗೆಯಾಗಿ ರಾಗಗಳಿಂದ ಸಭಿಕರಿಗೆ ಅನುಭವ ಮಾಡಿಸುತ್ತಿದ್ದರು ಅದೆಂತ ಕಂಠ ಅದೆಂತ ಸೊಗಸಾದ ಆರೋಹಣ ಅವರೋಹಣ ಕ್ರಮ ಅದೆಂತ ಉಚ್ಚಾರಣೆ ಅದೆಂತ ಮುಖಾಭಿನಯ ಹಸ್ತಾಭಿನಯಗಳು ಅಲ್ಲಿದ್ದವರೆಲ್ಲ ಮುಗ್ಧರಾಗಿ ಕೇಳುತ್ತಿದ್ದರು ಶಾಮರಾಯರು ನನ್ನ ಕಡೆಗೆ ತಿರುಗಿ ಕೇಳಿದರು ನೀವು ಹಿಂದೆ ಕೇಳಿರಲಿಲ್ಲವೇ ಈ ಓದಿಕೆಯನ್ನು ಇಲ್ಲ ಇವರು ಯಾರು ಇವರು ಬಸಪ್ಪ ಶಾಸ್ತ್ರಿಗಳ ಶಿಷ್ಯರು ಗುರುಗಳ ದಾರಿಯಲ್ಲಿಯೇ ಇದ್ದಾರೆ ಬಸಪ್ಪ ಶಾಸ್ತ್ರಿಗಳು ತಿರಿ ಹೋಗಿ ಆ ವೇಳೆಗೆ ಎಷ್ಟೋ ವರ್ಷಗಳಾಗಿದ್ದವು ವೆಂಕಟ ಹೇಳಿದರು ಬಸಪ್ಪ ಶಾಸ್ತ್ರಿಗಳವರ ವಾಚನ ಕೇಳಿದ್ದರೆ ನೀವು ಇನ್ನೆಷ್ಟು ಸಂತೋಷ ನನಗೆ ಆ ಯೋಗವಿರಲಿಲ್ಲ ಅಲ್ಲಿಂದೀಚೆಗೆ ಬೆಂಗಳೂರಿಗೆ ಬಂದ ಮೇಲೆ ಒಂದು ದಿನ ಪುಟ್ಟಣ್ಣ ಶೆಟ್ಟರವರಲ್ಲಿ ಈ ಮೇಲನ ಸಂಗತಿಯನ್ನು ಪ್ರಾಸ್ತಾವಿಕವಾಗಿ ಹೇಳಿದೆ ಅವರು ವೆಂಕಟಕೃಷ್ಣಯ್ಯನವರಂತೆಯೇ ದುಡಿದರು ಬಸವಪ್ಪ ಶಾಸ್ತ್ರಿಗಳಿಗೆ ಕವಿತಾ ಪ್ರತಿಭೆ ಇದ್ದಂತೆ ಗಾನ ಸೂಕ್ಷ್ಮವಾದ ರುಚಿ ಪರಾಮರ್ಶೆ ಇತ್ತೆಂದು ನಾನು ಬಹುಮಂದಿ ಹಿರಿಯರ ಬಾಯಿಂದ ಕೇಳಿದ್ದೇನೆ ಬಸವಪ್ಪ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದಾಗ ಉತ್ತರೋತ್ತರ